ಭಗವಂತನೇ ಸರ್ವಕರ್ತೃ ಸ್ವತಂತ್ರ ಕರ್ತೃನು ಚಿಂತನೆ ಮಾಡಿದರೆ ಫಲ ಏನು ಅಂತ ತಿಳಿಸ್ತಾರೆ ನಿರಂತರ ಸ್ವಾಧೀನ ಕರ್ತೃತ್ವವನ್ನು ಮರೆದು ಏನೇನು ಮಾಡುವುದೆಲ್ಲ ಹರಿ ಒಳ ಬೆಳಗಿನಿಂದ ರಾತ್ರಿ ಆಯುಷ್ಯ ಪೂರ್ತಿ ಏನೇನು ಕರ್ಮಗಳನ್ನು ಮಾಡ್ತೀಯಾ ಆ ಎಲ್ಲ ಕರ್ಮಗಳನ್ನು ಭಗವಂತನೇ ಒಳಗೆ ಹೊರಗೆ ಅನಂತರೂಪಗಳಿಂದ ನೆಲೆಸಿದ್ದು ತಾನೇ ಮಾಡ್ತಾನೆ ಅಂತ ತಿಳಿದು ಮದಭರಿತ ಆನೆಯಂತೆ ಸಂಚಾರ ಮಾಡು ವಯುದೇವರಿಂದನೂ ವಂದ್ಯನಾಗಿರ್ತಕ್ಕಂಥ ಭಗವಂತ ನಿನ್ನನ್ನು ಒಂದು ಅರಕ್ಷಣ ಬಿಟ್ಟಗಲದೆ ಸರ್ವಾವಸ್ಥೆ ಸರ್ವ ಕಾಲಗಳಲ್ಲಿ ರಕ್ಷಣೆಯನ್ನು ಮಾಡ್ತಾನೆ ಪರಮ ವೃತ್ತಿಯಿಂದ ರಕ್ಷಕ ಅಂದರೆ ಪರಮಾತ್ಮ ಅಂತ ತಿಳಿಸ್ತಾರೆ ಆದ್ದರಿಂದ ಸ್ವತಂತ್ರ ಕರ್ತೃತ್ವವನ್ನು ತಿಳ್ಕೊಳ್ಳದೆ ಭಗವಂತನೇ ಸ್ವತಂತ್ರಕರ್ತೃ ಅವನೇ ಮುಖ್ಯಕರ್ತೃ ಜೀವ ಪರಾಧೀನಕರ್ತೃ ಅಂತ ತಿಳ್ಕೊಂಡು ಬದುಕಬೇಕು ಹೀಗೆ ಬದುಕೋದು ಮದಿಸಿದೆ ಆನೆದ ಆನೆಯ ಜೀವನದಂತೆ ನಿರ್ಭೀತವಾದ ನಿರ್ಭಯವಾದ ಜೀವನ ಅಂತ ತಿಳಿಸ್ತಾರೆ ಅಂಥವರನ್ನು ಭಗವಂತ ಸದಾ ಜೊತೆಗಿಟ್ಕೊಂಡೇ ಸಲಹುತ್ತಾನೆ ರಕ್ಷಣೆ ಮಾಡ್ತಾನೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನ ಪರಿ ಉಪಾಸತೆ ತೇಷಾಂ ಯೋಗಕ್ಷೇಮಂ ವಹಮ್ಯಹಂ ಅಂತ ಆದ್ರಿಂದ ಗೀತೆಯಲ್ಲಿ ಕೃಷ್ಣ ತಿಳಿಸ್ದಂಗೆ ನಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲ ತಿ ಮತ್ಕೃತ ಪೂಜಾ ತ್ವ ಪ್ರಸಾದ ನಾನೇ ಸರ್ವಾ ಕರ್ಮಾಣಿ ಮೈ ಸನ್ಯಸ ಮತ್ಪರ ಅನನ್ಯನವ ಯೋಗೇನ ಮಾಂಧ್ಯಾ ಉಪಾಸತೆ ಅದರಿಂದ ಎಲ್ಲ ಕರ್ಮವನ್ನು ಸ್ವತಂತ್ರ ಸ್ವತಂತ್ರ ಭಗವಂತನೇ ಮಾಡಿಸ್ತಾನೆ ಅಂತ ಉಪಾಸನೆಯನ್ನು ಮಾಡು ಸ್ವಾಧೀನ ಕರ್ತೃತ್ವವನ್ನು ಮರಿ ಸ್ವಾಧೀನ ಕರ್ತೃತ್ವ ಅಂದರೆ ಸ್ವತಂತ್ರ ಕರ್ತೃತ್ವ ಅಂತ ಸ್ವಾಧೀನ ಅನ್ನೋ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ ಸ್ವತಂತ್ರ ಕರ್ತೃತ್ವವನ್ನು ಮರಿಬೇಕು ಅಂತ ದಾಸರು ಆದೇಶ ಮಾಡ್ತಾರೆ ಅದಿದ್ದರೆ ತಾನೇ ಮರೆಯೋಕ್ಕೆ ನಮಗೆ ಸ್ವತಂತ್ರ ಕರ್ತೃತ್ವ ಇಲ್ಲವೇ ಇಲ್ಲ ಪರಾಧೀನ ಕರ್ತೃತ್ವ ಮಾತ್ರವೇ ಇರುವಂಥದ್ದು ಅಂತ ಹಿಂದೆ ಹಿಂದಿನ ಪದ್ಯದಲ್ಲಿ ಹೇಳಿದ್ದಾರೆ ಜೀವಕರ್ತೃತ್ವವನ್ನು ಮರೆದು ಪರಾವರೇಶನ ಕರ್ತೃ ಎಂದರಿದು ಅಂದರೆ ಜೀವಕರ್ತೃತ್ವವನ್ನು ಮರೆತು ಅಂತಂದರೆ ಜೀವ ಸ್ವತಂತ್ರ ಕರ್ತೃ ಅಲ್ಲ ಪರಾಧೀನ ಕರ್ತೃ ಅಂತ ತಿಳ್ಕೊಬೇಕು ಪರಾವರೇಶನ ಕರ್ತೃ ಅಂದರೆ ಇಲ್ಲಿ ಕರ್ತೃ ಅನ್ನೋ ಶಬ್ದ ಒಂದೇ ಹೇಳಿದ್ರೆ ಪರಾವರೇಶ ಸರ್ವೋತ್ತಮನಾದ ಭಗವಂತನೇ ಸ್ವತಂತ್ರ ಕರ್ತೃ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಯಾಕೆ ಅಂದರೆ ಪರಾಧೀನ ಕರ್ತೃತ್ವ ಅದು ಜೀವನದಲ್ಲಿ ಇತ್ತೇ ಇದೆ ಅದನ್ನು ಮರೆತು ಬಿಡು ಅಂತ ಹೇಳಿಲ್ಲ ಇಲ್ಲಿ ಜೀವಕರ್ತೃತ್ವ ಅಂದರೆ ಅಸ್ವಾಧೀನವಾಗಿರ್ತಕ್ಕಂಥ ಪರಾಧೀನ ಕರ್ತೃತ್ವ ಅಥವಾ ಈಶಾಧೀನ ಕರ್ತೃತ್ವ ಅದು ಮಾತ್ರ ಜೀವನದಲ್ಲಿರೋದು ಅದನ್ನು ಮರಿಬೇಕು ಅಂತ ಅರ್ಥ ಅಂದರೆ ಇಲ್ಲಿ ಭಾಗವತದಲ್ಲಿ ಜಡಭರತ ತಿಳಿಸ್ತಾನೆ ಪ್ರಶ್ನೆಗೇನು ಕೇಳ್ತಾನೆ ಯಾಕೆ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಜೀವನಲ್ಲಿ ಅಸ್ವಾಧೀನ ಕರ್ತೃತ್ವ ಅನುಭವ ಸಿದ್ಧ ಅದು ಪ್ರಮಾಣ ಸಿದ್ಧ ಆಗಿದ್ದರೂ ಕೂಡ ಅದು ಪರಾಧೀನ ಕರ್ತೃತ್ವ ಅಂದರೆ ಇದ್ದೂ ಇಲ್ಲದಂತೆ ಅದಕ್ಕೆ ಯಾಕೆ ಮಹತ್ವ ಕೊಡಬೇಕು ಯಾಕೆ ಹೇಳ್ಕೊಬೇಕು ಸುಮ್ಮನೆ ಮರೆತು ಬಿಡಬೇಕು ಅಂತ ಹೇಳ್ತಾ ನಾನು ಪರಮಾತ್ಮನೇ ಮುಖ್ಯಕರ್ತ ಮುಖ್ಯಕರ್ತೃತ್ವಕ್ಕೆ ಮಹತ್ವ ಕೊಡಬೇಕು ಅದನ್ನೇ ವ್ಯವಹಾರದಲ್ಲಿ ಹೇಳಬೇಕು ಇಲ್ಲದಿದ್ದರೆ ನಾನು ನೆಲದ ಮೇಲೆ ನಡೀತೀನಿ ಅಂತ ಹೇಳುವಂಥ ವಿಚಾರ ಇಲ್ಲಿ ಪರಮಾತ್ಮ ಸರ್ವ ಶಬ್ದ ವಾಚ್ಯ ಆ ಇಂದ ಅಕ್ಷರಗಳನ್ನು ಹೇಳ್ತೀವಿ ಪದಗಳನ್ನು ಹೇಳ್ತೀವಿ ಎಲ್ಲವೂ ಕೂಡ ಪರಮಾತ್ಮನನ್ನೇ ಹೇಳ್ತಾ ಇದೆ ಆದ್ದರಿಂದ ನೆಲದ ಮೇಲೆ ತಿಳುವಳಿಕೆ ಇದ್ದವರು ಜ್ಞಾನಿಗಳು ನೆಲ ಅಂಥೇಳಿದ್ರೆ ಪರಮಾತ್ಮ ಅಂತ ಅರ್ಥ ಮಾಡಿ ಪರಮಾತ್ಮನ ಮೇಲೆ ನಡೀತೀವಿ ಅಂತ ಅರ್ಥ ತಿಳುವಳಿಕೆ ಇಲ್ಲದೇ ಇದ್ದವರು ಬರೀ ನೆಲ ಅಂಥೇಳಿ ಹೀಗೆ ಭಾಗವತ ಹೇಳ್ತಾ ಇರೋದ್ರಿಂದ ಅಮುಖ್ಯವಾಗಿರ್ತಕ್ಕಂಥ ಅಸ್ವಾಧೀನವಾದ ಜೀವಕರ್ತೃತ್ವವನ್ನು ಜೀವರು ತಮ್ಮ ವ್ಯವಹಾರದಲ್ಲಿ ತರಲೇಬಾರದು ಮರೆತು ಬಿಡಬೇಕು ಅಂತ ದಾಸರು ನಮಗೆ ಇಲ್ಲಿ ಬೋಧನೆಯನ್ನು ಮಾಡ್ತಾರೆ ಹೀಗೆ ಮಾಡಿದರೆ ಫಲ ಏನು ಅಂದರೆ ಮಧ್ಯಾಹ್ನದಿಂದದೇ ನಿರ್ಭಯವಾಗಿ ಸಂಚಾರ ಮಾಡು ಬೇರೆ ಮೃಗಗಳು ಬೇರೆ ಪ್ರಾಣಿಗಳನ್ನು ಬೇಟ ಆಡೋದ್ರಿಂದ ಅಲ್ಲಲ್ಲಿ ಈ ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಕಾಣದೇ ಇದ್ದಂತೆ ತಲೆಮರೆಸ್ಕೊಂಡಿರ್ತಾರೆ ನಡೆದ್ರೂ ಭಯದಿಂದಲೇ ನಡೀತಾವೆ ಆದರೆ ಈ ಮದ್ ಇದು ಸಸ್ಯಾಹಾರಿ ಅದು ತಾನು ಪ್ರಾಣಿಗಳನ್ನು ಬೇಟೆ ಆಡೋದೂ ಇಲ್ಲ ತಾನು ಅವುಗಳಿಗೆ ಆಹಾರ ಆಗೋದೂ ಇಲ್ಲ ಆದ್ದರಿಂದ ಭೀತಿ ಇಲ್ಲದೆ ತನಗಿಷ್ಟ ಬಂದಂತೆ ಗಂಭೀರ್ಯದಿಂದ ಹೆಜ್ಜೆಯನ್ನು ಹಾಕತ್ತೆ ಹಾಗೆ ಪರಿಣಾಮ ಸ್ಮರಣೆಯನ್ನು ನಿರಂತರ ಮಾಡುವಂಥ ಉಪಾಸಕನೂ ಕೂಡ ತಾನು ಯಾರಿಗೂ ಕೇಳು ಮಾಡೋದಿಲ್ಲ ಆದ್ದರಿಂದ ಅವನಿಗೂ ಯಾರಿಂದಲೂ ಕೂಡ ಯಾವುದೇ ರೀತಿಯ ಕೇಳು ಅನ್ನೋದು ಆಗೋದೇ ಇಲ್ಲ ಮತ್ತು ತನ್ನ ರಕ್ಷಣೆಗೆ ಭಗವಂತನೇ ಇದ್ದಾನೆ ಅನ್ನೋಂಥ ನಿಶ್ಚಲವಾದ ನಂಬಿಕೆ ಅನ್ನೋದಿರುತ್ತೆ ಯಾಕೆಂದರೆ ಭಗವಂತನೇ ಹೇಳ್ತಾನೆ ಯೋಗಕ್ಷೇಮಂ ವಹಾಮಿ ಅಂತ ಗೀತೆಯಲ್ಲಿ ಹೇಳ್ತಾನೆ ಅನ್ ಈ ರೀತಿಯಾಗಿ ನಿಶ್ಚಿಂತೆಯಿಂದ ಜ್ಞಾನ ಸಾಧನೆ ಮಾಡ್ತಾ ಸುಖವಾಗಿ ಬಳತಾನೆ ಹವಾಮಾನ ವಂದಿತನು ಒಂದ ರಕ್ಷಣ ಅವನನ್ನ ಬಿಟ್ಟ ಅಗಲೋದೇ ಇಲ್ಲ ಈ ರೀತಿ ಉಪಾಸನ ಮಾಡಿದವನನ್ನು ಅಂತ ತಿಳಿಸ್ತಾರೆ